ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಆವರಿಸಿ ಬಿಡಲಿರುವ ಆ ವಿಪತ್ತಿನ ಸುದ್ದಿ ನಿಮಗೆ ತಲುಪಿದೆಯೇ ಕೆಲವು ಮುಖಗಳು ಅಂದು ಭಯಗ್ರಸ್ತವಾಗಿರುವು ತೀವ್ರ ಪರಿಶ್ರಮ ಪಡುತ್ತಿರುವವು ಘೋರ ಅಗ್ನಿಯಲ್ಲಿ ಉರಿಯುತ್ತಿರುವು ಅವರಿಗೆ ಕುದಿಯುತ್ತಿರುವ ಚಿಲುಮೆಯ ನೀರನ್ನು ಕುಡಿಯಲು ಕೊಡಲಾಗುವುದು ಮುಳ್ಳು ತುಂಬಿದ ಒಣ ಹುಲ್ಲಿನ ಹೊರತು ಬೇರೆ ಯಾವ ಅವರಿಗೆ ಇರಲಾರದು ಅದು ಪುಷ್ಟಿಗೊಳಿಸಲಾರದು ಹಸಿವೆಯನ್ನೂ ನೀಗಿಸಲಾರದು ಅಂದು ಕೆಲವು ಮುಖಗಳು ಕಾಂತಿಯುಕ್ತವಾಗಿರುವು ತಮ್ಮ ಸಾಧನೆಗಳ ಬಗ್ಗೆ ಸಂತುಷ್ಟವಾಗಿರುವು ಉನ್ನತವಾದ ಸ್ವರ್ಗೋದ್ಯಾನಗಳಲ್ಲಿ ಇರುವುವು ಅಲ್ಲಿ ಅವರು ಯಾವುದೇ ಅಸಂಬದ್ಧ ಮಾತುಗಳನ್ನು ಕೇಳಲಾರರು ಅದರಲ್ಲಿ ಚಿಲುಮೆಗಳು ಹರಿಯುತ್ತಿರುವುವು ಅದರೊಳಗೆ ಉನ್ನತ ಪೀಠಗಳಿರುವು ಪಾನಪಾತ್ರೆಗಳು ಇರಿಸಲ್ಪಟ್ಟಿರುವುವು ಒರಗುವ ದಿಂಬುಗಳ ಸಾಲುಗಳಿರುವು ಮತ್ತು ನುನುಪಾದ ಹಾಸುಗಳು ಹಾಸಿರುವುವು ಇವರು ನಂಬುವುದಿಲ್ಲವೆಂದಾದರೆ ಒಂಟೆಗಳು ಹೇಗೆ ಸೃಷ್ಟಿಸಲ್ಪಟ್ಟಿವೆ ಎಂಬುದನ್ನು ಇವರು ನೋಡುವುದಿಲ್ಲವೆ ಆಕಾಶವು ಹೇಗೆ ಎತ್ತರಿಸಲ್ಪಟ್ಟಿದೆಯೆಂಬುದನ್ನು ನೋಡುವುದಿಲ್ಲವೆ ಪರ್ವತಗಳು ಹೇಗೆ ನಾಟಲ್ಪಟ್ಟಿದೆ ಎಂಬುದನ್ನು ನೋಡುವುದಿಲ್ಲವೇ ನೆಲವನ್ನು ಹೇಗೆ ಹಾಸಲಾಗಿದೆ ಎಂಬುದನ್ನು ನೋಡುವುದಿಲ್ಲವೇ ಸರಿ ಸಂದೇಶವಾಹಕರೇ ನೀವು ಉಪದೇಶ ಮಾಡುತ್ತಾ ಸಾಗಿರಿ ನೀವು ಕೇವಲ ಉಪದೇಶಕರು ಅವರ ಮೇಲೇನು ಬಲಾತ್ಕಾರ ಮಾಡುವವರಲ್ಲ ಆದರೆ ಯಾರು ವಿಮುಖನಾಗುವನೋ ಹಾಗೂ ನಿರಾಕರಿಸುವನೋ ಅವನಿಗೆ ಅಲ್ಲಾಹನು ಘೋರ ಯಾತನೆ ಕೊಡುವನು ಇವರಿಗಲ್ಲ ನಮ್ಮ ಕಡೆಗೆ ಮರಳಲಿಕ್ಕಿದೆ ತರುವಾಯ ಇವರ ವಿಚಾರಣೆ ನಡೆಸುವ ಹೊಣೆ ನಮ್ಮ ಮೇಲೆಯೇ ಇದೆ